ಕೆಟಿ ಅಪ್ಪಣ್ಣನವರು ಕೆಟಿ ಅಪ್ಪಣ್ಣನವರು ಆರುವೇಲು ಬ್ರಾಹ್ಮಣರು ಅವರ ಮೊದಲ ಸ್ಥಳ ಕೊಳ್ಳೆಯಗಾಳ ಅಪ್ಪಣ್ಣನವರ ತಂದೆ ತಿರುಮಲ ಸ್ವಾಮಯ್ಯನವರು ಅವರು ಬೆಂಗಳೂರು ಜನರಲ್ ಪೋಸ್ಟ್ ಆಫೀಸಿನಲ್ಲಿ ಮೇಲ್ದರ್ಜೆಗೆ ಗುಮಾಸ್ತರಾಗಿದ್ದರು ಸಂಬಳ ತಿಂಗಳಿಗೆ ಎಪ್ಪತ್ತು ರೂಪಾಯಿ ಇದು ಕಾಲಕ್ಕೆ ಭಾರಿ ತಲಬು ನೆಲಬಿನಂತೆಯೇ ಕುಟುಂಬವೂ ಭಾರಿಯದಾಗಿತ್ತು ತಿರುಮಲ ಸ್ವಾಮಯ್ಯನವರ ಹೆಂಡತಿಯ ಅಣ್ಣಂದಿರು ರಾಮಸ್ವಾಮಯ್ಯನವರು ಅವರ ಹೆಂಡಿರು ಮಕ್ಕಳು ತಿರುಮಲ ಸೋಮಯ್ಯನವರ ಅತ್ತಿಗೆ ಆಕೆ ಮಡಿ ಹೆಂಗಸು ನಾದಿನಿಯರು ಮಡಿಯುಟ್ಟವರು ಇಬ್ಬರು ಮೂವರು ಅವರ ಮಕ್ಕಳು ಹೀಗೆ ಸಂಸಾರ ದೊಡ್ಡದಾಗಿತ್ತು ಇದರ ಜೊತೆಗೆ ಅತಿಥಿ ಅಭಾಗ್ಯತರು ತಿರುಮಲಸ್ವಾಮಯ್ಯನವರು ಅವರು ವಾಸವಿದ್ದದ್ದು ಬೆಂಗಳೂರು ಚಿಕ್ಕಪೇಟೆಯ ಸ್ನಾನಘಟ್ಟದ ಸಂದಿಯಲ್ಲಿ ಅದು ವಿಶಾಲವಾಗಿದ್ದ ಮನೆ ಅದರ ಒಂದು ಭಾಗದಲ್ಲಿ ತಿರುಮಲ ಸ್ವಾಮಯ್ಯನವರು ಇನ್ನೊಂದು ಭಾಗದಲ್ಲಿ ಬಿಎಸ್ ರಾಮಯ್ಯನವರು ಇವರು ಬೃಹಚರಣ ಬ್ರಾಹ್ಮಣರು ರಾಮಯ್ಯನವರು ಬಾರ್ಟನ್ ಕಂಪನಿಯಲ್ಲಿ ಹೆಡ್ ಅಕೌಂಟೆಂಟ್ ಇವರ ಸಂಸಾರವೂ ಚಿಕ್ಕದೇನೂ ಅಲ್ಲ ರಾಮಯ್ಯನವರ ಅಣ್ಣಂದಿರ ಅಳಿಯಂದಿರು ಶೇಷಗಿರಿ ಎಂಬುವರು ತಿರುಮಲ ಸ್ವಾಮಯ್ಯನವರಂತೆಯೇ ಜನರಲ್ ಪೋಸ್ಟ್ ಆಫೀಸ್ನಲ್ಲಿದ್ದವರು ಹೀಗೆ ತಿರುಮಲ ಸ್ವಾಮಯ್ಯನವರ ಕುಟುಂಬಕ್ಕೂ ರಾಮಯ್ಯನವರ ಕುಟುಂಬಕ್ಕೂ ಇಬ್ಬರು ಒಂದೇ ಜನವೆನಿಸುವಷ್ಟು ಸ್ನೇಹವೂ ಸಲಿಗೆಯೂ ಬೆಳೆದಿತ್ತು ಹೀಗೆ ಆ ದೊಡ್ಡ ಮನೆಯಲ್ಲಿ ಎರಡು ಬೇರೆ ಬೇರೆ ಕುಟುಂಬಗಳು ಅತ್ಯಂತ ಅನ್ಯೋನ್ಯತೆಯಿಂದ ಬಾಳಿಕೊಂಡು ನೆಮ್ಮದಿಯಾಗಿ ಇದ್ದರು ಆಗ ಬಂತು ಬೆಂಗಳೂರಿಗೆ ಫ್ಲೇಗ್ ವ್ಯಾಧಿ ಇದು ಬಹುಶಃ ಸಾವಿರದ ಎಂಟುನೂರ ಆ ಮೊದಲನೆಯ ಪ್ಲೇಗಿನಲ್ಲಿ ಸಾವಿರಾರು ಮಂದಿ ಸತ್ತರು ಸಾವಿರಾರು ಮನೆಗಳು ಹಾಳಾದವು ಹಾಗೆ ಸತ್ತವರಲ್ಲಿ ತಿರುಮಲ ಸ್ವಾಮಯ್ಯನವರು ಒಬ್ಬರು ಅವರ ಸಹೋದ್ಯೋಗಿಗಳಾಗಿದ್ದ ಶೇಷಿಗಿರಿಯವರು ಕುಂಚಕಾಲದ ಕಾಲದ ಮೇಲೆ ಪ್ಲೇಗ್ನಿಂದಲೇ ಸತ್ತರು ತಿರುಮಲ ಸ್ವಾಮಯ್ಯನವರ ಹಿರಿಯ ಮಗ ಅಪ್ಪಣ್ಣ ವಯಸ್ಸು ಏಳೋ ಎಂಟೋ ಇರಬಹುದು ಇನ್ನೂ ಮುಂಚೆಯಾಗಿರಲಿಲ್ಲ ಆ ಸಂಸಾರಕ್ಕೆ ಗತಿಯೇನು ಆಗ ತಿರುಮಲ ಸ್ವಾಮಯ್ಯನವರ ಸ್ನೇಹಿತ ಬಿಎಸ್ ರಾಮಯ್ಯನವರು ಆಲೋಚನೆ ಮಾಡಿ ಅಪ್ಪಣ್ಣನು ಒಂದು ಹೋಟೆಲ್ ವ್ಯಾಪಾರವನ್ನು ನಡೆಸತಕ್ಕದ್ದೆಂದು ತೀರ್ಮಾನಿಸಿದರು ವ್ಯಾಪಾರದ ಆರಂಭ ಅದಕ್ಕಾಗಿ ತಾವು ಮುನ್ನೂರು ರೂಪಾಯಿ ಸಾಲ ತೆಗೆದು ಬೇಕಾದ ಪಾತ್ರೆ ಪದಾರ್ಥಗಳನ್ನು ಕೊಂಡರು ಆ ಸಂಸಾರದಲ್ಲಿದ್ದ ಮಡಿ ಹೆಂಗಸರು ಅಡಿಗೆ ಮಾಡತಕ್ಕದ್ದು ಆ ಮಜಬೂತು ಹಾಳಾಗಿದ್ದ ರಾಮಸ್ವಾಮಯ್ಯನವರು ಬಡಿಸುವುದು ಮೇಲ್ವಿಚಾರಣೆ ನೋಡುವುದು ಲೆಕ್ಕಾಚಾರವೆಲ್ಲ ಅಪ್ಪಣ್ಣದ ದಾಗಿ ನಡೆಯುವುದು ಈ ಏರ್ಪಾಟಿಗಾಗಿ ಆರ್ಕಾಶ್ ಶ್ರೀನಿವಾಸ ಚಾಲು ರಸ್ತೆಯಲ್ಲಿ ಹಳೆಯ ತರಗುಪೇಟೆಗೆ ತಿರುಗುವ ಕಡೆ ಡಾಕ್ಟರ್ ಗುಂಡಣ್ಣನವರ ರಿಲಯನ್ಸ್ ಮೆಡಿಕಲ್ ಶಾಪಿನ ಪೂರ್ವ ದಿಕ್ಕಿನ ಭಾಗವನ್ನು ಗೊತ್ತು ಅದು ಪ್ಲೇಗಿನ ಕಾಲವಾದದ್ದರಿಂದ ಬಹುಮಂದಿ ಸರಕಾರಿ ಚಾಕರಿಯಲ್ಲಿದ್ದ ಬ್ರಾಹ್ಮಣರು ತಮ್ಮ ಹಿಂಡಿರು ಮಕ್ಕಳನ್ನು ಬೇರೆ ಊರುಗಳಿಗೆ ಕಳುಹಿಸಿ ಬೆಂಗಳೂರಿನಲ್ಲಿ ಒಬ್ಬೊಬ್ಬರಾಗಿರುತ್ತಿದ್ದರು ಅಂಥವರ ಉಪಯೋಗಕ್ಕಾಗಿ ಈ ಅಪ್ಪಣ್ಣನವರ ಹೋಟೆಲು ಆಗಿನ ಊಟದ ಬೆಲೆ ಹೊತ್ತಿಗೆ ಎರಡಾನೆ ದಿನಕ್ಕೆ ನಾಲ್ಕಾಣಿ ಖಾಯಂ ಆಗಿದವರು ತಿಂಗಳಿಗೆ ಏಳು ರೂಪಾಯಿ ಕೊಡುತ್ತಿದ್ದರು ಹೀಗೆ ತಕ್ಕಷ್ಟು ಮಂದಿ ಗಿರಾಕಿಗಳು ದೊರೆತರು ಮನೆಯ ಅಡಿಗೆಯಾದದ್ದರಿಂದ ಎಲ್ಲ ಶುಚಿಯಾಗಿರುತ್ತಿತ್ತು ಆ ಹೋಟೆಲಿನಲ್ಲಿ ಪ್ರತಿದಿನವೂ ಸಂಜೆಯ ಅಂಗಡಿ ಮುಂದಿನ ವರಾಂಡದಲ್ಲಿ ಅಪ್ಪಣ್ಣನು ಕುಳಿತು ಎರಡು ಕಾಸಿಗೆ ಬಂದರಂತೆ ಬಾಳೆಕಾಯಿ ಬೋಂಡವನ್ನು ಮಾರುತ್ತಿದ್ದನು ಎಷ್ಟೋ ಸಾರಿ ಕೇಳಿದ್ದೇನೆ ಒಳ್ಳೆಯ ಬೋಂಡವಂತೆ ದೊಡ್ಡದಾಗಿರುತ್ತಿತ್ತಂತೆ ಅಂತ ಕಾಲ ಹೋಯಿತೆಂದು ಅಪ್ಪಣ್ಣ ಮರುಗುತ್ತಿದ್ದ ಇಂದು ಕಾಫಿ ಕ್ಲಬ್ ವ್ಯಾಪಾರ ಬೆಳೆಯಿತು ಒಂದೆರಡು ವರ್ಷ ಬಳಿಕ ಅಪ್ಪಣ್ಣನ ವ್ಯಾಪಾರ ಅಲ್ಲಿಂದ ಚಿಕ್ಕಪೇಟೆಗೆ ವರ್ಗಗೊಂಡಿತು ಚಿಕ್ಕಪೇಟೆಯಲ್ಲಿ ಪ್ರಸಿದ್ಧವಾಗಿದ್ದದ್ದು ಆ ಅರವಾ ಮುನಿಷಿ ಕೃಷ್ಣಯ್ಯರ ಮನೆ ಅದರ ಮುಂಭಾಗದಲ್ಲಿಯೇ ಸ್ನಾನಘಟ್ಟದ ಸಂದು ಕೃಷ್ಣಯ್ಯರ ಮನೆಯ ಎದುರುಗಡೆ ಎರಡು ಮೂರಂಗಡಿ ಬಿಟ್ಟು ಅಪ್ಪಣ್ಣನವರ ಹಿಂದೂ ಕಾಫಿ ಕ್ಲಬ್ ಅಪ್ಪಣ್ಣನವರಿಗೆ ಪ್ರಸಿದ್ಧಿ ಹೆಚ್ಚಿದ್ದು ಅವರು ಇಲ್ಲಿ ವ್ಯಾಪಾರ ನಡೆಸುತ್ತಿದ್ದಾಗ ಅವರ ಪ್ರಾಮಾಣಿಕತೆಯಿಂದಲೂ ಸೌಜನ್ಯದಿಂದಲೂ ಮರ್ಯಾದೆಯಿಂದಲೂ ಜನರಿಗೆ ಅವರಲ್ಲಿ ಪ್ರೀತಿ ಗೌರವಗಳು ಬೆಳೆದಿದ್ದವು ಸಾವಿರದ ಒಂಬೈನೂರ ಎಂಟರಲ್ಲಿ ಎಂಟರ ಸುಮಾರಿನಲ್ಲಿ ಅಪ್ಪಣ್ಣನವರ ಹೋಟೆಲು ಒಂದು ಸಂಸ್ಕೃತಿ ಕ್ರಿಯಾ ಕೇಂದ್ರವಾಗಿತ್ತು ಅಲ್ಲಿಗೆ ವಿದ್ವಾಂಸರು ಸಂಗೀತಗಾರರು ಕಾರ್ಯವಂತ ಜನರು ಎಲ್ಲರೂ ಬರುತ್ತಿದ್ದರು ಪ್ರತಿ ಸಂಜೆಯೂ ಸುಮಾರು ಆರರಿಂದ ಏಳು ಏಳುವರೆವರೆಗೆ ಒಂದು ಮಿತ್ರ ಗೋಷ್ಠಿ ಸೇರುತ್ತಿತ್ತು ಅವರಲ್ಲೊಬ್ಬರಾದ ಸಂಗೀತ ವಿದ್ವಾನ್ ದಕ್ಷಿಣ ಮೂರ್ತಿಶಾಸ್ತ್ರಿಗಳು ಆ ಗೋಷ್ಠಿಗೆ ಇಂಡಿಪೆಂಡೆಂಟ್ ಬೋರ್ಡ್ ಎಂದು ಹೆಸರಿಟ್ಟಿದ್ದರು ಹಾಗೆಂದರೆ ಏನೆಂದು ನಾನು ಕೇಳಿದೆ ಅವರು ಹೇಳಿದರು ಸ್ವತಂತ್ರವಯ್ಯ ನಿಮ್ಮ ಬಾಯಿಗಳಿಗೆ ಲಂಗಿಲ್ಲ ಲಗಾಮಿಲ್ಲ ಆಡಿದ್ದೇ ಮಾತು ಕೂಗಿದ್ದೇ ಅವರು ಅದರಲ್ಲಿ ಸೇರಿದ್ದವರೆ ನಮ್ಮ ಜೊತೆಗೆ ಪ್ರತಿದಿನವೂ ಬರುತ್ತಿದ್ದವರು ಕೆಲವು ಕಾಲ ಮೇಷ್ಟರು ಎಂ ವೆಂಕಟಪ್ಪಯ್ಯನವರು ಮೇಷ್ಠರು ಎ ನಾರಾಯಣಂಗಾರ್ಯರು ಕೆಲವು ಕಾಲ ವಿದ್ವಾನ್ ಬಾಲ ಸರಸ್ವತಿಗಳು ವಿದ್ವಾನ್ ವೆಂಕಟಾಚಾರ್ಯರು ಮಲ್ಲೇಶ್ವರದ ಪಟ್ಟಾಭಿರಾಮಯ್ಯರ್ ಹೀಗೆ ಹತ್ತು ಹದಿನೈದು ಮಂದಿ ಇರಬಹುದು ನಾವು ಅಲ್ಲಿ ಚರ್ಚಿಸದೇ ಬಿಟ್ಟ ವಿಷಯವಿಲ್ಲ ಅದು ಸ್ವದೇಶಿ ಸ್ವರಾಜ್ಯಗಳ ಚಳವಳಿ ಪ್ರಾರಂಭದ ಕಾಲ ಸಾವಿರದ ಒಂಬೈನೂರ ಆರರಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದು ಅದು ಮಾಡರೇಸ್ ಎಕ್ಸ್ಟ್ರೀಮಿಸ್ಟ್ ಎಂದು ಎರಡು ಪಕ್ಷಗಳಾಗಿ ಒಡೆಯುತ್ತಷ್ಟೆ ಪತ್ರಿಕೆಗಳಲ್ಲಿ ಈ ಒಲ ಒಳ ಕಲಹದ ಚರ್ಚೆ ಪುಂಕಾನುಪುಂಕವಾಗಿ ನಡೆಯುತ್ತಿತ್ತು ಅದರಿಂದ ನಮ್ಮ ಇಂಡಿಪೆಂಡೆಂಟ್ ಬೋರ್ಡ್ಗೆ ಮೊದಲೋ ಕೊನೆ ಸಾಮಗ್ರಿ ಅದರ ಜೊತೆಗೆ ಮೈಸೂರಿನ ಅಧಿಕಾರ ಪ್ರಪಂಚದ ವಾತಗಳು ಊರಿನಲ್ಲಿ ನಡೆದ ಮಾರಾಮಾರಿ ಸಂಗೀತದ ತರ್ಕಶಾಸ್ತ್ರ ವಿಚಾರದ ತರ್ಕ ಇವೆಲ್ಲ ಏನೆಂದರೆ ಅದು ಒದಗಿ ಗುರುಸ್ವಾಮಯರ್ ಒಂದು ದಿನ ನಮ್ಮ ಬೋರ್ಡಿನ ಸದಸ್ಯರೊಬ್ಬರು ಗುರುಸ್ವಾಮಯ್ಯರ್ ಎಂಬುವರು ಇಂಗ್ಲಿಷಿನಲ್ಲಿ ಏನೋ ಹೇಳಿದರು ಅವರು ಮದ್ರಾಸಿನವರು ಕನ್ನಡ ಚೆನ್ನಾಗಿ ಬಾರದು ತುಂಬಾ ಒಳ್ಳೆಯವರು ಸಾಧುಗಳು ಮತ್ತು ಸರಸವಾಗಿಯೂ ಸಹಸ್ಯ ಸಹಿತವಾಗಿಯೂ ಮಾತನಾಡುವರು ಆದ್ದರಿಂದ ಅವರು ಎಲ್ಲರಿಗೂ ಇಷ್ಟವ ಇಷ್ಟರಾಗಿದ್ದವರು ಅವರು ಹೇಳಿದ ಒಂದಾನೊಂದು ಇಂಗ್ಲಿಷ್ ವಾಕ್ಯದಲ್ಲಿ ಬಂದ ಪ್ರಯೋಗವನ್ನು ಕೊಂಚು ಕೊಂಚ ತಿದ್ದಬಹುದೆಂದು ಸೂಚಿಸಿದೆ ಆಗ ನಾನು ಹುಡುಗ ಇಪ್ಪತ್ತರ ಕೆಳಗೆ ಇದ್ದವನು ಗುರುಸ್ವಾಮಯ್ಯರ್ ಐವತ್ತರ ಸುಮಾರಿನಲ್ಲಿದ್ದವರು ಅವರಿಗೆ ಕೊಂಚ ಅಸಮಾಧಾನವಾದದ್ದು ಸ್ವಾಭಾವಿಕ ನಾನು ದುಡಕಬಾರದಾಗಿತ್ತು ಆದರೆ ಗುರಸ್ವಾಮಯ್ಯ ಕೋಪ ತೋರಿಸಲಿಲ್ಲ ಅಸಮಾಧಾನ ತೋರಿಸಲಿಲ್ಲ ನಾನು ಆ ಮಾತನಾಡಿದ ಮೇಲೆ ಅವರು ತಮ್ಮ ತುಟಿಗಳ ಮೇಲೆ ತಾವು ಹೊದ್ದ ಉತ್ತರಿಯದ ಅಂಚೆನ್ನು ಸೆಳೆದುಕೊಂಡರು ಆ ಆ ಸಂಜೆ ಅವರು ಮಾತನಾಡಲಿಲ್ಲ ಮಾರನೆಯ ದಿನ ಎಂದಿನಂತೆ ನಮ್ಮ ಗೋಷ್ಠಿಗೆ ಬಂದರು ನಗುಮುಖದಿಂದ ಕುಳಿತು ಉಪಹಾರ ಸೇವಿಸಿ ನಮ್ಮೊಡನೆ ಕುಳಿತಿದ್ದರು ಮಾತನಾಡಿಸಿದ್ದಕ್ಕೆ ಬಾಯಿಯಿಂದ ಜವಾಬಿಲ್ಲ ಕೈಬೆರಳಿಂದ ಕಣ್ಣ ಸಂಜೆಯಿಂದ ಸನ್ನೆಯಿಂದ ಕುಟಿಯ ತುಟಿಯ ತಿರುಚಿನಿಂದ ಉತ್ತರ ಹೇಳುತ್ತಿದ್ದರು ಇದರ ತಾತ್ಪರ್ಯವೇನೆಂದು ಅಪ್ಪಣ್ಣನವರಿಗೆ ಮಾತ್ರ ತಿಳಿದಿತ್ತು ಅವರು ನಗುತ್ತಿದ್ದರು ಇನ್ನೆರಡು ದಿವಸ ಹೀಗೆ ನಡೆಯಿತು ನಾಲ್ಕನೇ ದಿವಸ ಅದರ ಅರ್ಥವೇನೆಂದು ನಾನು ಅಪ್ಪಣ್ಣನನ್ನು ಕೇಳಿದೆ ಆತ ಜವಾಬು ಹೇಳುವ ಇಷ್ಟರೊಳಗಾಗಿ ಗುರುಸ್ವಾಮಯ್ಯನವರೇ ಅಲ್ಲಿಗೆ ಬಂದರು ಎನ್ನ ಗುರುಸ್ವಾಮಯ್ಯರ್ವಾಳ್ ತುಟಿಯ ಮೇಲೆ ಎರಡು ಬಲ ಬೆರಳುಗಳನ್ನಿಟ್ಟು ಮಾಟ ಮಾತನಾಡಿಸಬೇಡಿ ಎಂದು ಸೂಚನೆ ನೀಡಿದರು ಅಹ್ ಅದು ಎ ಬಲಗೈಯನ್ನು ತುಟಿಗೆ ಅಡ್ಡವಾಗಿರಿಸಿಕೊಂಡು ಗ್ರಮೇರಿಯನ್ ಒಂದುಯ್ಯ ಇನ್ನು ನಾಮ ಮುಚ್ಚು ಉಡಕ್ಕೂಡಾದು ವ್ಯಾಕರಣದವರು ಬಂದುಬಿಟ್ಟರಯ್ಯ ಇನ್ನು ನಾವು ಉಸಿರು ಬಿಡ ಕೂಡುದು ಇದನ್ನು ಕೇಳಿ ಎಲ್ಲರೂ ನಕರು ನನಗೆ ಕೊಂಚ ಮನಸು ಅಡುಕಿತು ನಾನು ದುಡುಕಿದ್ದರಿಂದ ತಾನೇ ಈ ಅನರ್ಥ ಆ ರಾತ್ರಿ ನಾನು ಅಪ್ಪಣ್ಣನನ್ನು ಕರೆದುಕೊಂಡು ಗುರುಸ್ವಾಮಯ್ಯನವರ ಮನೆಗೆ ಹೋದೆ ಅವರು ಆಗತಾನೆ ಮಡಿಯಿಟ್ಟು ಅನಿಕದಲ್ಲಿದ್ದರು ನಾನು ಅವರ ಎರಡು ಪದಗಳನ್ನು ಹಿಡಿದು ನಮಸ್ಕಾರ ಮಾಡಿ ಕ್ಷಮೆ ಬಿಡಿದೆ ಅವರು ನಸುನಕ್ಕೂ ಇದಕ್ಕೆ ನಯ್ಯ ಹುಡುಗಾಟ ನೀನು ಹುಡುಗ ನಿನ್ನ ಮಾತನ್ನು ಹುಡುಗನ ಮಾತು ಎಂದು ತಿಳಿದು ಸಂತೋಷ ನನಗೆ ಗೊತ್ತಿಲ್ಲವೇ ನನ್ನ ಮನೆಯಲ್ಲಿ ಹುಡುಗರಿಲ್ಲವೇ ಎಂದರು ನನಗೆ ಮನಸ್ಸು ಹಗ್ರವಾಯಿತು ಅಂದಿನಿಂದ ಮುಂದೆ ಗುರುಸ್ವಾಮಯ್ಯ ಬೆಂಗಳೂರಿನಲ್ಲಿ ಇದ್ದಷ್ಟು ದಿವಸವೂ ನನ್ನನ್ನು ಆತ್ಮೀಯನನ್ನಾಗಿ ಎಣಿಸಿ ಪ್ರೀತಿ ತೋರಿಸಿದರು ಎಸ್ ಜಿ ಶಾಸ್ತ್ರಿ ನಮ್ಮ ಇಂಡಿಪೆಂಡೆಂಟ್ ಬೋರ್ಡ್ ಒಂದೊಂದು ರಾತ್ರಿ ಎಂಟು ಗಂಟೆಯವರೆಗೂ ನಡೆಯುವುದು ಅಂತ ಒಂದು ದಿನ ನನ್ನ ಮೈಸೂರು ಸ್ನೇಹಿತರಾದ ಎಸ್ ಶಾಸ್ತ್ರಿಗಳು ಇಂದು ಕಾಫಿ ಕ್ಲಬ್ಗೆ ಬಂದು ಅಲ್ಲಿ ಗೋಡೆ ಅಂಚಿನಲ್ಲಿ ವೆಂಚಿನ ಮೇಲೆ ಕುಳಿತರು ನಾನು ಅದನ್ನು ನೋಡಲಿಲ್ಲ ಆಗ ಶಾಸ್ತ್ರಿಗಳು ಇನ್ನು ವಿದ್ಯಾರ್ಥಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೌಢ ವ್ಯಾಸಂಗ ಮಾಡುತ್ತಿದ್ದರು ಆಗ ಬೇಸಿಗೆ ಕಾಲ ಬೆಂಗಳೂರಿನಲ್ಲಿ ಆ ಸಾರಿ ಮಳೆ ಬಾರದೆ ಹಾಹಾಕಾರವೆದ್ದಿತ್ತು ಆಗ ನಮ್ಮ ಗೋಷ್ಠಿಯಲ್ಲೊಬ್ಬರು ಚಾಮರಾಜಪೇಟೆಯಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಎಚ್ ರಾಮಯ್ಯನವರು ಪರ್ಜನ್ಯ ಜಪಕ್ಕೆ ಏರ್ಪಾಡು ಮಾಡಿದ್ದಾರೆ ಎಂದರು ನಾನು ಹುಡುಗದಿಂದ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯೇ ಎಂದೆ ಇದು ಎಸ್ಜಿ ಶಾಸ್ತಿಗಳ ಕಿವಿಗೆ ಕೇಳಿಸಿತು ಅವರು ಕೇಳಿದರು ಎದ್ದು ನಿಂತು ಹಾಗೆಂದರೆ ಏನು ನಿಮಗೇನು ತಿಳಿದಿದೆ ಎಂದು ಮೊದಲಾಗಿ ಆರ್ವಡಿಸಿದರು ಅಷ್ಟು ನನಗೆ ಜ್ಞಾನೋದರವಾಯಿತು ಆ ಸಮಯ ಆರೆಂಬ ವಿಷಯದಲ್ಲಿ ನಾನು ಶಾಸ್ತ್ರೀಯ ಹೋಗಿ ಏನು ಶಾಸ್ತ್ರಿಗಳೇ ಎಂದಿನಿಂದ ಈ ಮಂತ್ರ ಅಭಿಮಾನ ಎಂದೆ ಶಾಸ್ತ್ರಿಗಳು ಲೇ ಹೀಗೆಲ್ಲ ಪಬ್ಲಿಕ್ ಜಾಗದಲ್ಲಿ ಹರಟಿದರೆ ವದೆ ತಿನ್ನುತ್ತಿ ಎಂದರು ನಗುವಿನಲ್ಲಿ ಆ ಮೀಟಿಂಗು ಮುಗಿಯಿತು ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಹಿಂದೂ ಕ್ಲಾಫಿ ಕ್ಲಬ್ಬಿನಿಂದ ಅಪ್ಪಣ್ಣನವರು ಪೇಟಿಯ ಕಡೆ ಅಹಮದ್ ಬಿಲ್ಡಿಂಗ್ಸ್ ಕಟ್ಟಡ ಸಿದ್ಧವಾದ ಕೂಡಲೇ ಅಲ್ಲಿಗೆ ತಮ್ಮ ವ್ಯಾಪಾರ ಸ್ಥಾನವನ್ನು ಬದಲಾಯಿಸಿದರು ಅಲ್ಲಿಯ ಹೆಸರು ಮಾಡರ್ನ್ ಹಿಂದೂ ರೆಸ್ಟೋರೆಂಟ್ ಎಂದು ಇಲ್ಲಿ ಮೂರು ನಾಲ್ಕು ವರ್ಷ ಕಳೆದ ಮೇಲೆ ಕೊಂಚ ಕಾಲ ಸುಮ್ಮನಿರಬೇಕಾಯಿತು ಅವರ ಕ್ಲಬ್ನಲ್ಲಿ ಸಾಲವಾಗಿ ತಿಂದು ಹೋದ ಮಂದಿ ಹಣ ಕೊಡಲು ಮರೆತು ಅಪ್ಪಣ್ಣನವರಿಗೆ ಹತ್ತಾರು ರೂಪಾಯಿ ನಷ್ಟವಾಯಿತು ಅವರ ಬಾಕಿದಾರರಿಗೆ ಜ್ಞಾಪಕ ಪತ್ರಗಳನ್ನು ನನ್ನ ಕೈಯಿಂದ ನಾನೇ ಬರೆದೆ ಈಗಿನ ಮಂತ್ರಿಗಳಲ್ಲಿ ಎಷ್ಟೋ ಮಂದಿಗೆ ತೆರಿಗೆ ಲೆಕ್ಕ ಮರೆತು ಹೋಗೋದೆಂದು ನಾವು ಓದಿದ್ದೇವೆ ಅಪ್ಪಣ್ಣನವರ ಗಿರಾಕಿಗಳು ಅಂತ ಮರುವಿನವರು. ಆಮೇಲೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬಳೆಪೇಟೆಯ ಉತ್ತರದ ಕೊನೆಯು ದೇಶ ಶೇಷಾದ್ರಿ ರಸ್ತೆಯು ಸೇರುವ ಕಡೆ ಮಾಡರ್ನ್ ಹಿಂದೂ ಹೋಟೆಲ್ ಪ್ರಾರಂಭಿಸಿದರು ಈ ಉದ್ಯಮಕ್ಕೆ ವಿಶ್ವೇಶ್ವರಯ್ಯನವರ ಪ್ರೋತ್ಸಾಹವು ಸರ್ಕಾರದ ಸಹಾಯವು ಧಾರಾಳವಾಗಿ ದೊರೆತವು ನಮ್ಮ ದೇಶದಲ್ಲಿ ಪಟ್ಟಣಗಳು ಬೆಳೆಯುತ್ತಿವೆ ಕೈಕಾರಿ ಕೈಗಾರಿಕೆಗಳು ವ್ಯಾಪಾರವೂ ಹೆಚ್ಚುತ್ತಿವೆ ಈಗ ಬೆಂಗಳೂರಿಗೆ ಬರುವ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಇಂಥ ಪಟ್ಟಣದಲ್ಲಿ ಪ್ರಯಾಣಿಕರ ಸೌಕರ್ಯಕ್ಕಾಗಿ ಚುಕಟವಾಗಿ ಚೆನ್ನಾಗಿರುವ ಹೋಟೆಲುಗಳು ತುಂಬಾ ಅವಶ್ಯ ಅವಕ್ಕೆ ಸರ್ಕಾರವು ಪ್ರೋತ್ಸಾಹ ಕೊಡಬೇಕು ಎಂದು ವಿಶ್ವೇಶ್ವರಯ್ಯನವರು ಸಂಕಲ್ಪಿಸಿದರು ಮಾಡರ್ನ್ ಹಿಂದೂ ಹೋಟೆಲಿನ ಮನೆ ಕೌನ್ಸಿಲರ್ ಶ್ರೀನಿವಾಸ ಹೆಂಗಾರ್ಯರ ಮನೆ ಅವರು ಕೆಲವು ಕಾಲ ಅಲ್ಲಿ ವಾಸವಾಗಿದ್ದರು ಹಾಗೆ ಆ ಪ್ರದೇಶದಲ್ಲಿ ಜನಸಂದಣಿ ಕಡಿಮೆ ಇತ್ತು ರೈಲಿಗೆ ಸಮೀಪವಾದ ಜಾಗ ಇಂಥ ಪ್ರಾರಂಭವಾದ ದಿವಸದಿಂದ ಅಪ್ಪಣ್ಣನವರ ಸಂಸ್ಥೆ ದಿನೇ ದಿನೇ ಬೆಳೆದು ಯಶಸ್ವಿಯಾಯಿತು ಸಾವಿರದ ಒಂಬೈನೂರ ಅದರ ಅರವತ್ತನೆಯ ವರ್ಷ ವರ್ದಂತಿಯ ಸಂದರ್ಭದಲ್ಲಿ ಒಂದು ಭೋಜನಕೂಟವನ್ನು ಏರ್ಪಡಿಸಲಾಗಿತ್ತು ಅದ್ ಅಂದು ವಿಶ್ವೇಶ್ವರಯ್ಯನವರು ಮುಖ್ಯ ಅತಿಥಿಯಾಗಿ ಬಂದಿದ್ದು ತಮ್ಮ ಸಂತೋಷವನು ವ್ಯಕ್ತಪಡಿಸಿದರು ಭಜನೆ ಸಂಸ್ಥೆ ಅಪ್ಪಣ್ಣನವರು ತಮ್ಮ ವ್ಯಾಪಾರದಲ್ಲಿ ಹೇಗೆ ಪ್ರಾಮಾಣಿಕರೋ ಸಮರ್ಥರೋ ಆಗಿ ಯಶಸ್ವಿಯಾದರೋ ಹಾಗೆಯೇ ಸದಾಚಾರದಲ್ಲಿಯೂ ಭಗವದ್ಭಕ್ತಿಯಲ್ಲಿಯೂ ಸಂತುಷ್ಟರಾಗಿದ್ದವರು ಆತ ದೊಡ್ಡ ಧರ್ಮಿಷ್ಠ ಉದಾರಿ ಭಜನೆ ಪೂಜೆ ಹರಿಕತೆಯಿಂದ ಸಮಾರಂಭ ನಡೆಯದ ದಿನವಿರಲಿಲ್ಲ ಆತನ ಕುಟುಂಬದಲ್ಲಿ ಆ ಮಠದ ಸ್ವಾಮಿಗಳೊಬ್ಬರು ಆಗಾಗ ಬಂದು ಅಪ್ಪಣ್ಣನವರ ಆಶ್ರಯದಲ್ಲಿ ಬಿಡಾರ ಮಾಡುತ್ತಿದ್ದರು ಆ ಸ್ವಾಮಿಗಳ ದರ್ಶನಕ್ಕಾಗಿ ಉಪದೇಶಕ್ಕಾಗಿಯೂ ಭಜನೆ ಮೊದಲಾದ ಉಪಾಸನಾ ಕಾರ್ಯಕ್ರಮಕ್ಕಾಗಿಯೂ ಜನ ಅಪ್ಪಣ್ಣನವರ ತಂಡೋಪ ತಂಡವಾಗಿ ಬರುತ್ತಿದ್ದರು ಆ ಸ್ವಾಮಿಗಳ ಭಜನೆಯ ಕಾಲದಲ್ಲಿ ಹೇಳುತ್ತಿದ್ದ ಒಂದೆರಡು ಹಾಡುಗಳು ನನ್ನ ನೆನಪಿನಲ್ಲಿ ನಿಂತಿವೆ ದತ್ತಾತ್ರೇಯ ಶ್ರೀ ಪದ ಪದ್ಮಂ ಪ್ರಣತೋಸ್ಮಿ ಆರತಿ ಬೆಳಗುವೆ ಸದ್ಗುರು ಶ್ರೀ ಬ್ರಹ್ಮ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ಅದ್ಭುತ ವಿಗ್ರಹ ಅಮರಾಧೀಶ್ವರ ಅಗಣಿತ ಗುಣಗಣ ಅಮೃತ ಶಿವ ಹೀಗೆ ಬೆಂಗಳೂರಿನಲ್ಲಿ ಬಜನೆ ಸಂಪ್ರದಾಯವನ್ನು ಹರಡಿದ್ದಕ್ಕೆ ಸಾದಕವಾದ ಸಂಸ್ಥೆಗಳಲ್ಲಿ ಅಪ್ಪಣ್ಣನವರ ಆಶಯದಲ್ಲಿ ನಡೆದ ಶ್ರೀ ಕೂಡಲಿ ಸ್ವಾಮಿಗಳ ಸಂಸ್ಥೆಯು ಒಂದು ಅಪ್ಪಣ್ಣನವರಲ್ಲಿಯೇ ವಿದ್ಯಾರ್ಥಿಯಾಗಿಯೋ ಯಾಚಕನಾಗಿಯೋ ಬಂದು ಬದಿಗೆಗಾಗಿ ಹೋದವನಿಲ್ಲ ಅಪ್ಪಣ್ಣನವರು ಹತ್ತಾರು ಮಂದಿಗೆ ಅನ್ನವಸ್ತ್ರಗಳನ್ನು ದಾನ ಮಾಡಿದರು ಇನ್ನು ಕೆಲವು ಫಲಾಹಾರದ ಅಂಗಡಿಗಳು ನಲವತ್ತ ವರ್ಷಗಳ ಹಿಂದೆ ಹೋಟೆಲು ಉದ್ಯಮದಲ್ಲಿ ಹೆಸರಾಗಿದ್ದ ಇನ್ನೊಂದು ಸ್ಥಳ ಬಳೆಪೇಟೆಯಲ್ಲಿದ್ದ ಅಪ್ಪಣ್ಣಯ್ಯ ಅಣ್ಣಯ್ಯಪ್ಪನವರ ಫಲಾಹಾರದಂಗಡಿ ಅಣ್ಣಯ್ಯಪ್ಪನವರು ಕೋಲಾರ ಜಿಲ್ಲೆಯ ದೇವರಾಯನ ಸಮುದ್ರ ಪ್ರಾಂತದವರು ಅವರ ಅಂಗಡಿಯ ವಿಶೇಷವೇನೆಂದರೆ ಬೆಳಿಗ್ಗೆ ಹೊತ್ತಿನ ಪೂರಿ ಸಂಜೆಯ ಕಾರದ ಅವಲಕ್ಕಿ ಈ ಕಾರದ ಅವಲಕ್ಕಿಯ ಪ್ರಸಿದ್ಧಿ ಎಷ್ಟುಮಟ್ಟಿನದೆಂದರೆ ಬೆಂಗಳೂರಿನಿಂದ ಪರಸ್ಥಳ ಹೋಗುವವರು ಸಂಜೆ ಅಣ್ಣಯ್ಯಪ್ಪನವರ ಅಂಗಡಿಯ ಮುಂದೆಯೇ ಹೋಗಬೇಕು ಅಲ್ಲಿ ಒಂದು ರೂಪಾಯಿ ಕೊಟ್ಟರೆ ಒಂದು ಪೊಟ್ಟಣ ಗೋಪುರ ನಾಲ್ಕಾಣಿಗೆ ಒಂದು ಚಿಕ್ಕಪಟ್ಟಣ ದೊಡ್ಡದನ್ನು ಟ್ರಂಕಿನಲ್ಲಿ ಹಾಕಿಕೊಳ್ಳತಕ್ಕದು ಊರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಣ್ಣದು ಆಗಲೇ ತಿನ್ನುವುದಕ್ಕೆ ಇನ್ನು ಕೆಲ ಮಂದಿ ರಸಿಕರು ಅವಲಕ್ಕಿಯಲ್ಲಿ ಹಾಕಿದ್ದ ಕರೆದ ಕರಿಬೇವು ಎರಡಾನೆಗೆ ಕರೆದ ಗೋಡಂಬಿ ಎರಡನಗೆ ಈ ವ್ಯಾಪಾರ ಸರಾಸರಿ ದಿನಕ್ಕೆ ನೂರೈವತ್ತು ರೂಪಾಯಿವರೆಗೂ ಆಗುತ್ತಿತ್ತಂತೆ ಅಲ್ಲಿಂದೀಚೆಗೆ ಬಂದದ್ದು ಚಿಕ್ಕಪೇಟೆಯ ಉಡುಪಿ ಹೋಟೆಲು ಈ ಮನೆ ದಿವಾನ್ ಕೃಷ್ಣಮೂರ್ತಿಗಳದು ದಿವಾನರು ಮನೆಯನ್ನು ಹೋಟೆಲಿಗೆ ಕೊಟ್ಟರೆಂಬ ಬೀದಿಯ ಆಕ್ಷೇಪಣೆಯನ್ನು ನಾನು ಕೇಳಿದ್ದೇನೆ ಆದರೆ ಬಹುಮಂದಿಗೆ ಅದೊಂದು ದೊಡ್ಡ ಅನುಕೂಲವಾಯಿತು ಒಬ್ಬಂಟಿಯಾಗಿದ್ದವರಿಗೆ ಅದು ಮನೆಯಂತಾಯಿತು ಎಯಿ ಹೋಟೆಲೆ ನಮ್ಮ ಸಂಗೀತ ವಿದ್ವಾನ್ ಅನಂತಶಾಸ್ತ್ರಿಗಳ ನೆಲೆಮನೆ ಬಹುಶಃ ಈ ಎಲ್ಲಾ ಸಂಸ್ಥೆಗಳಿಗಿಂತ ಪುರಾತನವಾದದ್ದು ಮಾಂದಾತನ ಮಿಠಾಯಿ ಅಂಗಡಿ ಇವರು ಉತ್ತರ ಪ್ರದೇಶದ ಬ್ರಾಹ್ಮಣರೆಂದು ಕೇಳಿದ್ದೇನೆ ಯಾವುದೋ ಒಂದು ಕಾಲದಲ್ಲಿ ಪ್ರಯಾಗ ಪ್ರಾಂತ್ಯದಿಂದ ಬೆಂಗಳೂರು ಮೈಸೂರುಗಳಿಗೆ ಜನ ಬಂದಿರಬೇಕು ಹಾಗೆ ಬಂದ ಬ್ರಾಹ್ಮಣರಲ್ಲಿ ಹರಿರಾಮ ಮಿಶ್ರಾ ಎಂಬ ಹಳೆಯ ಅಚ್ಚಿನ ಕಾರ್ಖಾನೆಯವರು ಒಬ್ಬರು ಸಾಂಪ್ರತ ದಶೆ ಇತ್ತೀಚೆಗೆ ಹೋಟೆಲು ಉದ್ಯೋಗ ನಮ್ಮ ದೇಶದಲ್ಲಿ ದೊಡ್ಡದಾಗಿ ಬೆಳೆದಿದೆ ಭಾರಿ ಬಾರಿ ಕಾರ್ಖಾನೆಗಳು ಹುಟ್ಟಿಕೊಳ್ಳುತ್ತಿವೆ ಇದು ಕಾಲವೇಗದಿಂದ ಆಗಿರುವ ಕೆಲಸ ಅದಕ್ಕಿಂತ ಹೆಚ್ಚಿದ ಹೆಚ್ಚಿನದ್ದೇನೆಂದರೆ ಸರ್ಕಾರ ತಾನೇ ಹೋಟೆಲುಗಾರನಾಗಿರುವುದು ಸ್ವಿಟ್ಜರ್ಲೆಂಡ್ ಮೊದಲಾದ ದೇಶಗಳಲ್ಲಿ ಸರ್ಕಾರದ ಹೋಟೆಲುಗಳಿವೆಯಂತೆ ಅದರಿಂದ ಸರ್ಕಾರಕ್ಕೆ ವರಮಾನ ಉಂಟಂತೆ ನಮ್ಮಲ್ಲಿಯೂ ಯಾಕೆ ಹಾಗಾಗಬಾರದು ಎಂದು ಕೇಳುವವರು ನಮ್ಮ ರಾಜಕೀಯದಲ್ಲಿ ಪ್ರಬಲರಾಗಿದ್ದಾರೆ ಅಂತವರ ಪ್ರೇರಣೆಯಿಂದ ಸರ್ಕಾರ ಈಗ ವ್ಯಾಪಾರಕ್ಕೆ ಇಳಿಯುತ್ತಿದೆ ಇದು ಗುಣವು ಅವಗುಣವು ಅನುಭವದಿಂದ ತಿಳಿಯಬೇಕು ಇಷ್ಟು ಮಾತ್ರ ನಾವು ಈಗ ಗುರುತಿಟ್ಟುಕೊಳ್ಳಬೇಕು ಪಾಶ್ಚಾತ್ಯ ರಾಜ್ಯಗಳಲ್ಲಿ ಹೋಟೆಲು ವ್ಯಾಪಾರವು ಟೂರಿಸ್ಟ್ ಎಂಬ ಪ್ರವಾಸೋದ್ಯಮವು ರಾಜ್ಯಕ್ಕೆ ಅಥವಾ ಸರಕಾರಕ್ಕೆ ತಕ್ಕದ್ದೇ ಎಂದು ಈಗ ಪ್ರಶ್ನೆ ಎತ್ತಿದೆ ರಾಜ್ಯದ ಆದಾಯಕ್ಕೆ ಅದರಿಂದ ಅನುಕೂಲವಿರಬಹುದು ಸಮಾಜದ ಸುಸ್ಥಿಹಿತಿಗೆ ಅದರಿಂದ ಎಷ್ಟು ಪ್ರತಿಕೂಲ ಎಂದು ಈಗ ಅಲ್ಲಿ ಚರ್ಚೆ ನಡೆಯುತ್ತಿದೆ ಯಾವುದು ಒಂದು ಮಿತಿಯಲ್ಲಿ ಅಥವಾ ಹಿತದಲ್ಲಿ ನಡೆದರೆ ಅಷ್ಟಿಷ್ಟು ಒಳ್ಳೆಯದಾದೀತೋ ಅದೇ ವ್ಯಾಪಾರ ಮಿತಿ ಮೀರಿದರೆ ಕೈಗೆ ಹೋದರೆ ಆ ಅಷ್ಟಿಷ್ಟು ಒಳ್ಳೆಯದು ತಪ್ಪಿಹೋಗಿ ಅದಕ್ಕೆ ಪ್ರತಿಯಾಗಿ ಕೇಡೇ ಆದರೂ ಆಗಬಹುದು